ಹರಿ ಓೇಶ್ ಶಾಸ್ತ್ರೀ ದಂ ಪುನಃ ಶಂಕರ ಶಂಕರಾಚಾರ್ಯ ಕೇಶವಂ ಬಾದರಾಯಣಂ ಸೂತ್ರ ವಂದೇ ಭಗವಂತೌ ಪುನಃಪುನಃಸ್ಮತಿ ಪುರಮ ನಮಿ ಭಗವತ್ಪದ ಶಂಕರಂ ಲೋಕಶಂಕರ ಅಷ್ಟವರ್ಷೇ ಚತುರ್ವೇದಿ ಷಸ್ತ್ರ ಷೋಡಶೆ ಕೃತವಾನ್ ಭಾಷ್ಯಂ ತ್ರೇ ಮುನಿರಭ್ಯಗಾತ್ ಶಂಕರಾಚಾರ್ಯರು ತಮ್ಮ ಎಂಟನೇ ವರ್ಷ ವಯಸ್ಸಿನಲ್ಲಿಯೇ ಚತುರ್ವೇದಗಳನ್ನು ಅರಿತವರಾಗಿದ್ದರು ಹನ್ನೆರಡನೇ ವರ್ಷದಲ್ಲಿ ಸರ್ವಶಾಸ್ತ್ರಗಳನ್ನು ತಿಳಿದವರಾದರು ಹದಿನಾರನೇ ವರ್ಷ ವಯಸ್ಸಿನಲ್ಲಿ ಭಾಷೆಗಳನ್ನು ರಚಿಸಿದರು ಪ್ರಸ್ಥಾನತ್ರಯಕ್ಕೆ ಪ್ರಸ್ಥಾನತ್ರಯಕ್ಕೆ ಗೀತಾ ಪ್ರಸ್ಥಾನ ಉಪನಿಷತ್ ಪ್ರಸ್ಥಾನ ಬ್ರಹ್ಮಸೂತ್ರ ಪ್ರಸ್ಥಾನ ಅಂತೇಳಿ ಪ್ರಸ್ಥಾನತ್ರಯ ಭಾಷ್ಯ ಅವುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ ಮೂರಕ್ಕೆ ಮೂರು ದಾರಿಗಳು ಪ್ರಸ್ಥಾನ ಬ್ರಹ್ಮವನ್ನು ಪಡೀಲಿಕ್ಕೆ ಬ್ರಹ್ಮವನ್ನು ಅರಿಲಿಕ್ಕೆ ತಿಳಿಯಲಿಕ್ಕೆ ಬ್ರಹ್ಮಜ್ಞಾನ ಉಂಟಾಗಲಿಕ್ಕೆ ಬ್ರಹ್ಮವನ್ನು ಪಡೆಯುವುದಲ್ಲ ನಾವೇ ಬ್ರಹ್ಮಸ್ವರೂಪರು ಅದನ್ನು ಅರಿಯಲಿಕ್ಕೆ ಬೇಕಾದಂಥ ಮೂರು ದಾರಿಗಳು ದ್ವಾತ್ರಿಮಿಷೇ ಮುನಿರಭ್ಯಗಾತ್ ಮೂವತ್ತೆರಡನೇ ವಯಸ್ಸಿನಲ್ಲಿ ವರ್ಷ ವಯಸ್ಸಿನಲ್ಲಿ ಹೊರಟೋದ್ರು ಅಭಿ ಅಗಾತ ಅಂದರೆ ಎದುರೆದುರು ಇದ್ದ ಹಾಗೆ ಕಣ್ಮರೆಯಾಗಿ ಹೋದರು ಅಭಿಮುಖವಾಗಿ ಇದ್ದು ಮುನಿಹಿ ಮೌನವಾಗಿ ಕಾಣೆಯಾದರು ನಾಪತ್ತೆಯಾದರು ಅಂತ ಗುಹೆಯೊಳಗೆ ಗುಹೆಯೊಳಗೆ ಹೋಗಿ ನನ್ನನ್ನು ಹುಡುಕಬೇಡಿ ನಿಮ್ಮೊಳಗೆ ನಾನಿರುತ್ತೇನೆ ಅಂತೇಳಿ ಹೇಳಿ ಅವರು ತಮ್ಮ ಅವತಾರವನ್ನು ಸಮಾಪ್ತಿಗೊಳಿಸಿದರು ಮುನಿಹಿ ಮೌನಿಹಿ ಮೌನವಾಗಿಯೇ ಅಭ್ಯಘಾತ್ ಎದುರೆದುರೇ ಅವರು ಅವತಾರ ಸಮಾಪ್ತಿಗೊಳಿಸಿದರು ಹೀಗೆ ಅಂತಾ ಶಂಕರಾಚಾರ್ಯರು ಬರೆದಿರತಕ್ಕಂತಹ ಆತ್ಮಬೋಧವನ್ನು ಈಗ ನಾವು ನೋಡ್ತಾ ಇದ್ದೇವೆ ಅವರ ಶಂಕರಾಚಾರ್ಯರ ಪಾದತಲಗಳಲ್ಲಿ ವಂದಿಸುತ್ತಾ ಶ್ರೀ ಶ್ರೀ ಸರಸ್ವತಿ ಮಹಾಸ್ವಾಮಿಗಳವರ ಪದ ತಲೆಗಳಲ್ಲಿ ಸಾಷ್ಟಾಂಗ ವಂದಿಸುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಾಂತವಾರಿ ವೇದಬ್ರಹ್ಮ ವಜ್ರ ವೇದಾಂತಿಗಳಾದ ಸದ್ಗುರುಗಳೂ ಆದ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ್ಯ ಶರ್ಮ ಇವರ ಚರಣರವಿಂದಗಳಲ್ಲಿ ಸಾಷ್ಟಾಂಗ ವಂದಿಸುತ್ತಾ ಈ ಶಂಕರಾಚಾರ್ಯ ಕೃತಿಯಾದ ಆತ್ಮಬೋಧ ಇದರಲ್ಲಿ ಇವತ್ತು ನಾವು ನೋಡುವಂಥದ್ದು ಜ್ಞಾನದಿಂದ ಆಗುವಂಥ ಫಲ ಏನು ಅಂಥೇಳಿ ಹೇಳತಕ್ಕಂಥ ಶ್ಲೋಕಗಳು ಅಂಥೇಳಿ ಸಜ್ಜಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾರೆ ಈ ಮುಂದಿನ ಶ್ಲೋಕಗಳು ಜ್ಞಾನದಿಂದ ಆಗುವ ಫಲವನ್ನು ಕುರಿತು ಹೇಳ್ತವೆ ಮುಂದುವಂದರೆ ನಲವತ್ತನೇ ಶ್ಲೋಕದಿಂದ ನಲವತ್ತ ಶ್ಲೋಕದವರೆಗೆ ಒಟ್ಟು ಒಂಬತ್ತು ಶ್ಲೋಕಗಳು ಇವೆ ಈ ವಿಚಾರದ ಬಗ್ಗೆ ಜ್ಞಾನದಿಂದ ಆಗುವ ಫಲವನ್ನು ಹೇಳ್ತಕ್ಕಂಥ ಪರಿಪೂರ್ಣಚಿಂದಸ್ವೇಣತೆ ಅಂದರೆ ಪರಮಾರ್ಥವಿತ್ ಪರಮಾರ್ಥವನ್ನು ಬಲ್ಲತನು ಬಲ್ಲವನು ಪರಮಾರ್ಥವನ್ನು ತಿಳಿದವನು ವಿತ್ ವಿತ್ ಜ್ಞಾನೇ ಧಾತು ಹ್ಞೂ ವೇದ ಹಾಗೆ ಬಂದದ್ದು ವೇತ್ತಿ ತಿಳಿದಿದ್ದಾನೆ ಅಂತೇಳಿ ಹೇಳೋದಕ್ಕೆ ವಿತ್ ಅಂತೇಳಿ ಪರಮಾರ್ಥವನ್ನು ಬಲ್ಲವನು ರೂಪವರ್ಣಾಧಿಕಂ ಸರ್ವಂ ವಿಹಾಯ ರೂಪ ವರ್ಣ ಮುಂತಾದ ಉಪಾಧಿಗಳೆಲ್ಲವನ್ನೂ ಬಿಟ್ಟು ಗುರುತುಗಳು ಚಿಹ್ನೆಗಳು ಬಿಟ್ಟು ಸರ್ವ ವಿಹಾಯ ತೊರೆದು ಪರಿಪೂರ್ಣ ಚಿದಾನಂದ ಸ್ವರೂಪೇಣ ಅವತಿಷ್ಠತೆ ಪರಿಪೂರ್ಣವಾದ ಚಿದಾನಂದ ಸ್ವರೂಪದಿಂದ ನಿಂತುಕೊಳ್ತಾನೆ ಅಥವಾ ಚಿದಾನಂದ ಸ್ವರೂಪದಿಂದ ತೋರ್ತಾನೆ ಅಂಥೇಳಿ ಪರಮಾರ್ಥವನ್ನು ಬಲ್ಲವನು ರೂಪವರ್ಣ ಮುಂತಾದವಳನ್ನೆಲ್ಲ ಬಿಟ್ಟು ಪರಿಪೂರ್ಣವಾದ ಚಿದಾನಂದ ಸ್ವರೂಪದಿಂದ ಅವನು ನೆಲೆಯಾಗ್ತಾನೆ ಅಂಥೇಳಿ ಅದರರ್ಥ ರೂಪವರ್ಣಾಧಿಕಂ ಸರ್ವ ವಿಹಾಯ ಪರಮಾರ್ಥವಿತ್ ಪರಿಪೂರ್ಣ ಚಿದಾನಂದ ಸ್ವರೂಪೇಣ ಅವತಿಷ್ಠತೆ ಪರಮಾರ್ಥವನ್ನು ತಿಳಿದವನು ರೂಪವರ್ಣ ಮುಂತಾದವು ಎಲ್ಲವನ್ನು ಪರಿತಯಿಸಿ ಪರಿಪೂರ್ಣ ಚಿದಾನಂದ ಸ್ವರೂಪದಿಂದ ನೆಲೆಸಿರುತ್ತಾನೆ ಅಂತೇಳಿ ಇಲ್ಲಿ ಹೇಳ್ತಾರೆ ಪರಮಾತ್ಮತತ್ವವನ್ನು ತಿಳಿದಂತಹ ಮಹಾಪುರುಷ ನಾಮರೂಪಗಳಿಂದ ತುಂಬಿದ ವಸ್ತುಗಳೊಡನೆ ಸಂಬಂಧವನ್ನ ಪೂರ್ತಿಯಾಗಿ ಬಿಟ್ಟು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾಗಿ ನೆಲೆಸುತ್ತಾನೆ ಅವನು ಆತ್ಮನೇ ಆಗುತ್ತಾನೆ ಪರತತ್ವವನ್ನು ತಿಳಿದಂಥ ಮಹಾಪುರುಷ ನಾಮರೂಪಗಳನ್ನು ಮೀರಿ ಸಚ್ಚಿದಾನಂದ ಸ್ವರೂಪನಾದ ಆತ್ಮನೇ ಆಗ್ತಾನೆ ಆತ್ಮನನ್ನು ಅರಿತು ಅವನಲ್ಲಿಯೇ ಚಿರವಾಗಿ ಅಂದರೆ ಸದಾಕಾಲ ನೆಲೆಗೊಳ್ಳತಕ್ಕಂತಹ ಮಾರ್ಗವನ್ನು ಆಗಲೇ ವಿಷದವಾಗಿ ವಿಸ್ತಾರವಾಗಿ ಹೇಳಾಯ ಹೇಳಿಯಾಯಿತು ಅಂದರೆ ಹೊರಗಿನ ಎಲ್ಲ ಸಕಲ ದೃಶ್ಯ ಪ್ರಪಂಚವನ್ನು ವಿವೇಚನೆಯಿಂದ ಆತ್ಮನಲ್ಲಿ ಲೀನಗೊಳಿಸಿ ಆಕಾಶ ನಿರ್ಲಿಪ್ತನಾದ ಆತ್ಮನನ್ನೇ ಸತತವಾಗಿ ಚಿಂತಿಸಬೇಕು ಅಂತೇಳಿ ಹಿಂದಿನ ಶ್ಲೋಕದಲ್ಲಿ ಹೇಳಿದೆ ಆತ್ಮನ್ನೇವಾಖಿಲಂ ದೃಶ್ಯಂ ಪ್ರವಿಲಾಪ್ಯ ಧಿಯಾ ಸುಧೀಹಿ ಭಾವ ನಿರ್ಮಲ ಆಕಾಶವತ್ಸದ ಅಂತ ಹೇಳಿ ಹೀಗೆ ಮೊದಲೇ ವಿಸ್ತಾರವಾಗಿಲ್ಲ ಹೇಳಿಯಾಗಿದೆ ಆತ್ಮನ ಕುರಿತು ಯಾವ ರೀತಿ ಚಿಂತಿಸಬೇಕು ಅಂತೇಳಿ ಏಕಾಗ್ರತೆಯಿಂದ ಕೂಡಿದ ಧ್ಯಾನ ಮಾರ್ಗವೊಂದೇ ಅದು ಹೀಗೆ ಸತತ ಅಭ್ಯಾಸದಿಂದ ಆತ್ಮವನ್ನು ಕುರಿತ ಆತ್ಮವನ್ನು ಅರಿತಂತಹ ಪರಮಾತ್ಮ ತತ್ವಾನುಭವಸ್ಥನಿಗೆ ಪರಮಾತ್ಮ ವಿಧನಿಗೆ ಆತ್ಮನ ಸುಮ್ಮನೆ ಆರೋಪಿಸಲ್ಪಟ್ಟ ವೈವಿಧ್ಯತೆ ತೋರುವುದಿಲ್ಲ ನಾಮರೂಪಗಳಿಂದ ತುಂಬಿದಂತಹ ಈ ಜಗತ್ತು ನಾಮರೂಪ ಅಂದರೆ ಹೆಸರು ಮತ್ತೆ ಆಕಾರ ಬೇರೆ ಬೇರೆ ಆಗಿರುವಂಥದ್ದು ಅದೇ ಸೃಷ್ಟಿ ಜಗತ್ತು ಒಂದೊಂದಕ್ಕೊಂದೊಂದು ಹೆಸರಿದೆ ಒಂದೊಂದಕ್ಕೆ ಒಂದೊಂದು ರೂಪ ಇದೆ ಅಧಿಷ್ಠಾನವಾದ ಆತ್ಮನಲ್ಲಿ ಈ ಜಗತ್ತು ಐಕ್ಯವಾಗಿ ಆತ್ಮತತ್ವವನ್ನು ತಿಳಿದವನಿಗೆ ತನಗಿಂತ ಬೇರೆ ಏನೂ ಇಲ್ಲ ಎನ್ನುವ ಅರಿವಾಗ್ತದೆ ಅವನು ಚೈತನ್ಯ ಸ್ವರೂಪವೇ ಆಗ್ತಾನೆ ಕನಸು ಕಾಣುತ್ತಿರುವವನು ಎಚ್ಚರದ ತನ್ನ ಸ್ವರೂಪವನ್ನು ಅರಿಯಲಾರ ಹಾಗೆ ಅರಿತ ತಕ್ಷಣವೇ ಅವನೇ ಎಚ್ಚರಗೊಂಡವನಾಗಿ ತನ್ನಂತಿಳಿತಾನೆ ಅವನಿಗೆ ಅನಂತರ ಕನಸಿಲ್ಲ ಎಚ್ಚರದ ಅವಸ್ಥೆ ಗೊತ್ತಾದ ಮೇಲೆ ಕನಸಿನಲ್ಲಿ ಇದ್ದಂಥವನಿಗೆ ಜಾಗ್ರತ ಜಗತ್ತಿಗೆ ಅವನು ಎಚ್ಚರಗೊಂಡಿರ್ತಾನೆ ಹಾಗೆಯೇ ಕನಸಿನಿಂದ ಎಚ್ಚೆತ್ತವನು ಸ್ವಪ್ನವನ್ನು ಬಿಟ್ಟು ಸ್ವಪ್ನ ಜಗತ್ತನ್ನು ಬಿಟ್ಟು ಜಾಗ್ರತ ಅವಸ್ಥೆಗೆ ಬರುವಂತೆಯೇ ಈ ಜೀವ ಆತ್ಮಾನುಭವ ಪಡೆದ ಹಾಗಾದ್ರೆ ಸಂಕುಚಿತ ಪ್ರಪಂಚ ಭಾವನೆಗಳೆಲ್ಲ ಕೊನೆಗೊಂಡು ಅದು ಶುದ್ಧ ಚೈತನ್ಯವಾಗ್ತದೆ ಜೀವವು ಬ್ರಹ್ಮವೇ ಆಗ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇದು ನಲವತ್ತನೇ ಶ್ಲೋಕ ಇನ್ನು ನಲವತ್ತ ಒಂದನೇ ಶ್ಲೋಕ ಜ್ಞಾನಜ್ಞಾ ಜ್ಞಾತೃಜ್ಞಾನ ಜ್ಞೇಯೇದ ಪರೇನಾತ್ಮನಿ ವಿದ್ಯತೆ ಚಿದಾನಂದೈಕೂಪತ್ ದೀಪ್ಯತೆ ಸ್ವಯಮೇವೀ ನಲವತ್ತ ಒಂದನೇ ಶ್ಲೋಕ ಆತ್ಮಬೋಧದಲ್ಲಿ ಪರಮಾತ್ಮನಲ್ಲಿ ಪರೇ ಆತ್ಮನಿ ಪರಮಾತ್ಮನಲ್ಲಿ ಜ್ಞಾತೃ ಜ್ಞಾನ ಜ್ಞೇಯ ಭೇದ ನ ವಿಧ್ಯತೆ ಜ್ಞಾತೃಜ್ಞಾನ ಜ್ಞೇಯ ಭೇದ ಪರೇನಾತ್ಮನಿ ವಿದ್ಯತೆ ಆ ಪರಮಾತ್ಮನಲ್ಲಿ ಜ್ಞಾತೃ ಅಂದರೆ ತಿಳಿಯುವವನು ಜ್ಞಾತ ಅಂತ ಹೇಳಿದೆ ಕರ್ತೃ ಅಂದರೆ ಕರ್ತ ತಿಳಿಯುವವನು ಮತ್ತು ಜ್ಞಾನ ಅಂದರೆ ತಿಳುವಳಿಕೆ ಮತ್ತು ಜ್ಞೇಯ ತಿಳಿಯಲ್ಪಡತಕ್ಕದ್ದು ತಿಳಿಯಬೇಕಾದದ್ದು ಯಾವುದೋ ಅದು ಈ ಮೂರು ಯಾವುದಿದೆ ಈ ರೀತಿಯಾದಂಥ ಭೇದವು ಇರುವುದಿಲ್ಲ ಪರಮಾತ್ಮನಲ್ಲಿ ಪರಮಾತ್ಮನಲ್ಲಿ ಜ್ಞಾತೃ ಎನ್ನತಕ್ಕಂಥದ್ದು ಬೇರೆ ಜ್ಞಾನ ಎನ್ನತಕ್ಕಂಥದ್ದು ಇನ್ನೊಂದು ಜ್ಞೇಯ ಎನ್ನತಕ್ಕದ್ದು ಇನ್ನೊಂದು ಅಂತೇಳಿ ಮೂರಿಲ್ಲ ಚಿದಾನಂದೈಕರೂಪತ್ವಾತ್ ಸಿದಾನಂದ ಸ್ವರೂಪ ಮಾತ್ರದಿಂದ ಇರುವುದರಿಂದ ಆತ್ಮನು ದೀಪ್ಯತೆ ಸ್ವಯಮೇವ ಹಿ ತಾನೇ ತಾನಾಗಿ ಬೆಳಗ್ತಾ ಇದ್ದಾನೆ ಧ್ಯಾನದಿಂದ ಮರೆತು ಚಿಂತಿಸಿದಾಗ ಪರಾತ್ಮನಿ ನ ವಿದ್ಯತೆ ಅಲ್ಲಿ ಪಾಠಾಂತರವೂ ಇದೆ ಜ್ಞಾತೃಜ್ಞಾನ ಜ್ಞೇಯ ಪರಾತ್ಮನಿ ನ ವಿದ್ಯತೆ ಅಂತೇಳಿ ಕೂಡ ಇದೆ ಹಾಗೆ ಚಿದಾನಂದೈಕರೂಪತ್ವ ದೀಪ್ಯತೆ ಸ್ವಯಮೇವ ಹಿ ಎನ್ನತಕ್ಕಂಥದ್ದು ದೀಪ್ಯತೆ ಸ್ವಯಮೇವ ತತ್ ಅಂಥೇಳಿ ಕೂಡ ಇದೆ ಪಾಠ ಅಂತ ಹೀಗೆ ಪರಮಾತ್ಮನಲ್ಲಿ ಜ್ಞಾತೃ ಜ್ಞಾನ ಜ್ಞೇಯ ಎಂಬಂತಹ ಇರುವುದಿಲ್ಲ ಚಿದಾನಂದ ಸ್ವರೂಪ ಮಾತ್ರದಿಂದ ಇರುವುದರಿಂದ ಆತ್ಮನು ತಾನೇ ಬೆಳಗ್ತಾ ಇರ್ತಾನೆ ಅಂದರೆ ಆತ್ಮನಲ್ಲಿ ಅಥವಾ ಪರಮಾತ್ಮನಲ್ಲಿ ಜ್ಞಾತೃ ತಿಳಿಯುವವ ಯಾರು ಆತ್ಮನೇ ತಿಳಿಯುವುದು ಬುದ್ಧಿಯಲ್ಲ ಮನಸ್ಸಲ್ಲ ಚಿತ್ತವಲ್ಲ ಯಾವುದಲ್ಲ ತಿಳಿಯುವವನು ಅವನೇ ಜ್ಞಾತ ಜ್ಞಾನ ಅವನು ಜ್ಞಾನ ಸ್ವರೂಪ ಚಿತ್ ಸ್ವರೂಪ ಸತ್ ಚಿತ ಆನಂದ ಅಂದರೆ ಚಿತ್ ಅಂದರೆ ಜ್ಞಾನ ಜ್ಞೇಯ ತಿಳಿಯ ಪಡದ ಬೇಕಾದದ್ದು ಯಾವುದು ಅವನೇ ಆತ್ಮನೇ ಅಥವಾ ಪರಮಾತ್ಮನೇ ಹಾಗಾಗಿ ಜ್ಞಾತೃ ಜ್ಞಾನ ಜ್ಞೇಯ ಇದು ಮೂರೂ ಅವನೇ ಹಾಗಾಗಿ ಅಲ್ಲಿ ಭೇದ ಇಲ್ಲ ಪರಮಾತ್ಮನಲ್ಲಿ ಅಥವಾ ಆತ್ಮನಲ್ಲಿ ಭೇದ ಇಲ್ಲ ಇದು ಮೂರೂ ಅವನೇ ಹಾಗಾಗಿ ಆತ್ಮನು ತಾನೇ ತಾನಾಗಿ ಸಚ್ಚಿದಾನಂದ ಸ್ವರೂಪನಾಗಿ ಬೆಳಗಿರ್ತದೆ ಬೆಳಗ್ತಾ ಇದ್ದಾನೆ ಅಂತೇಳಿ ಇಲ್ಲಿ ಹೇಳ್ತಾರೆ ಇದು ನಲವತ್ತ ಒಂದನೇ ಶ್ಲೋಕ ಇನ್ನೊಮ್ಮೆ ಶ್ಲೋಕವನ್ನು ನೋಡೋದಿದ್ರೆ ಜ್ಞಾನಜ್ಞಾತೃಜ್ಞೇಯ ಭೇದ ಪರೇನಾತ್ಮನಿ ವಿದ್ಯತೆ ಚಿದಾನಂದೈಕರೂಪತ್ವ ದೀಪ್ಯತೆ ಸ್ವಯಮೇವ ತತ್ ಸ್ವಯಮೇವಿ ಅಂತೇಳಿ ಹೇಳ್ತಾರೆ ಪರಮಾತ್ಮನಲ್ಲಿ ಜ್ಞಾನ ಜ್ಞಾತ ಅಂದರೆ ತಿಳಿಯುವವ ಜ್ಞೇಯ ತಿಳಿಯಲ್ಪಡುವ ವಸ್ತು ಎನ್ನುವಂಥ ಭೇದ ಇರುವುದಿಲ್ಲ ಆತ್ಮನು ಚಿದಾನಂದನು ಏಕರೂಪನೂ ಆದ್ದರಿಂದ ತಾನಾಗಿಯೇ ಪ್ರಕಾಶಿಸ್ತಾನೆ ಅಂತೇಳಿ ಇದಕ್ಕೆ ಡಾಕ್ಟರ್ ಬಿ ರಂಗನಾಥ್ ಎನ್ನುತಕ್ಕಂಥ ವಿದ್ವಾಂಸರು ಅನುವಾದ ಮಾಡುತ್ತಾರೆ ಹಾಗೆಯೇ ಸ್ವಾಮಿ ಚಿನ್ಮಯಾನಂದರೇನು ಹೇಳ್ತಾರೆ ಸಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳಿದ್ದನ್ನು ಈಗಾಗಲೇ ನಾವು ವಿಸ್ತರಿಸಿ ಹೇಳಿದೆವು ಚಿನ್ಮ ಏನಂದ್ರೆ ಹೇಳ್ತಾರೆ ಜ್ಞಾತೃಜ್ಞಾನ ಜ್ಞೇಯ ಭೇದ ಪರೇನಾ ಆತ್ಮನಿ ವಿಧ್ಯತೆ ಚಿದಾನಂದೈಕರುಪತ್ವ ದೀಪ್ಯತೆ ಸ್ವಯಂವೀ ಪರಮಾತ್ಮನಲ್ಲಿ ಜ್ಞಾತ್ರ ಅಂದರೆ ತಿಳಿಯುವವ ಜ್ಞಾನ ಅಂದರೆ ತಿಳಿಯುವಿಕೆ ಮತ್ತು ಜ್ಞೇಯ ಅಂದರೆ ತಿಳಿಯಬೇಕಾದ ವಸ್ತು ಮುಂತಾದಂಥ ಭೇದಗಳಿಲ್ಲ ಪರಮಾತ್ಮನಲ್ಲಿ ಅದು ಅಖಂಡ ಜ್ಞಾನ ಆನಂದ ಸ್ವರೂಪವಾದ ಕಾರಣ ಅವುಗಳಲ್ಲಿ ಅವುಗಳಿಗೆ ಅಲ್ಲಿ ಅವಕಾಶ ಇಲ್ಲ ಭೇದಕ್ಕೆ ಇದೊಂದೇ ತಾನೇ ತಾನಾಗಿ ಪ್ರಕಾಶಿಸ್ತದೆ ಅಂತೇಳಿ ಬುದ್ಧಿಯು ತನಗಿಂತ ಭಿನ್ನವಾದ ಪದಾರ್ಥಗಳನ್ನು ತಿಳಿಯಬಲ್ಲದು ತನ್ನನ್ನೇ ತಾನು ತಿಳಿದಿಕ್ಕಾಗ್ತದೆ ಬುದ್ಧಿ ಇಲ್ಲ ಆದ ಕಾರಣ ನಮಗೆ ತಿಳಿದಿರುವ ಜ್ಞಾನವೆಲ್ಲ ನಮ್ಮನ್ನು ಬಿಟ್ಟು ಉಳಿದ ಪದಾರ್ಥಗಳ ಜ್ಞಾನ ಮಾತ್ರ ನಮ್ಮ ಬುದ್ಧಿಗೆ ತಿಳಿಯುವಂಥದ್ದು ತಿಳಿಯುವವನ ಸಂಬಂಧ ತಿಳಿಯಬೇಕಾದ ವಸ್ತು ಜ್ಞೇಯಗಳೊಡನೆ ಏರ್ಪಟ್ಟಾಗ ತಿಳಿಯುವವನ ಸಂಬಂಧ ಅಂದರೆ ಯಾರು ತಿಳಿಯುವವ ತಿಳಿಯಬೇಕಾದ ವಸ್ತು ಅಂದರೆ ಜ್ಞೇಯ ಅದರೊಡನೆ ಸಂಬಂಧ ಏರ್ಪಟ್ಟಾಗ ನಮಗೆ ಪ್ರಪಂಚದಲ್ಲಿ ಅನುಭವ ಅರ್ಥಭರಿತವಾಗಿರಲು ಸಾಧ್ಯ ಒಂದು ತಿಳಿಯುವ ವಸ್ತುಗೆ ಉದಾಹರಣೆಗೆ ಬ್ರಹ್ಮವಿಜ್ಞಾನ ಅಥವಾ ಆತ್ಮವಿಜ್ಞಾನ ಆತ್ಮ ಜ್ಞಾನ ತಿಳಿಯಬೇಕು ಅಂತಿದ್ದರೆ ಆ ಯಾರು ನಾನು ತಿಳಿಯಬೇಕಾದ ವಸ್ತು ಯಾವುದೂ ಆತ್ಮಜ್ಞಾನ ಅವೆರಡರ ನಡುವಿನ ಸಂಬಂಧ ಉಂಟಾದಾಗ ಮಾತ್ರ ನಮಗೆ ಅದರ ಅನುಭವ ಆಗ್ತದೆ ಅರ್ಥಭರಿತವಾಗಿ ಅರ್ಥಪೂರ್ಣವಾಗಿ ಆಗ್ತದೆ ಪ್ರಪಂಚವು ಮತ್ತು ತಿಳಿಯುವವನಾದಂಥ ಜ್ಞಾತೃ ಇವೆರಡೂ ಎಷ್ಟು ಅವಶ್ಯಕವೋ ಇವೆರಡರ ನಡುವೆ ಜ್ಞಾನ ರೂಪವಾದ ಒಂದು ಸಂಬಂಧವು ಅಷ್ಟೇ ಅವಶ್ಯಕ ಈ ಮೂರು ಮುಖ್ಯ ಸನ್ನಿವೇಶಗಳಿಲ್ಲದೆ ಜ್ಞಾತೃಜ್ಞಾನ ಜ್ಞೇಯ ನಮ್ಮ ಈ ಸ್ಥೂಲ ದೇಹ ಸೂಕ್ಷ್ಮದೇಹ ಮತ್ತು ಬುದ್ಧಿ ಮನಸ್ಸುಗಳ ವಾತಾವರಣದಲ್ಲಿ ಅನುಭವ ಅಸಾಧ್ಯ ಅಖಂಡವು ಅದ್ವಯವು ಎರಡಿಲ್ಲದ್ದು ತುಂಡಾಗದ್ದು ಸನಾತನವು ಶಾಶ್ವತವು ನಿತ್ಯವೂ ಆದಂತಹ ಆತ್ಮ ತನ್ನಲ್ಲಿ ಯಾವುದೇ ವಿಧವಾದ ಕರ್ತೃಕ್ರಿಯಾ ಮುಂತಾದ ಭೇದಗಳನ್ನು ಸಹಿಸಲು ಅಸಾಧ್ಯವಾದ ಕಾರಣ ಪ್ರತಿಯೊಬ್ಬ ಸಾಧಕನಿಗೂ ಒಂದು ದೊಡ್ಡ ಸಂದೇಹ ನಾನು ದೇಹ ಮನಸ್ಸು ಮತ್ತು ಬುದ್ಧಿಗಳನ್ನು ದಾಟಿ ಹೋದಾಗ ನನಗೆ ಆತ್ಮಾನುಭವ ಆಗುವುದು ಹೇಗೆ ಯಾವ ರೀತಿಯ ಉಪಕರಣಗಳ ಸಹಾಯದಿಂದ ನನಗೆ ಅದು ಸಾಧ್ಯವಾಗಬಹುದು ಇದೆಲ್ಲವನ್ನು ಮೀರಿ ಒಂದು ಸತ್ಯವಸ್ತು ಇರುವುದಾದರೆ ಅದನ್ನು ಅರಿಯುವವರು ಯಾರು ಮತ್ತು ಹೇಗೆ ಅಂದರೆ ಇಂದ್ರಿಯಾದಿಗಳನ್ನು ಮೀರಿದ ನಂತರ ಅರಿಯುವುದು ಹೇಗೆ ಅಂತೇಳಿ ಒಂದು ಇನ್ನೊಂದು ಯಾರು ಅರಿಯುವುದು ಮನಸ್ಸು ಬುದ್ಧಿಗಳೇ ಅರಿಕೊ ಹೊರಗಿನ ವಿಷಯಗಳನ್ನೆಲ್ಲ ಈ ಆತ್ಮನನ್ನು ಅರಿಯುವಂಥದ್ದು ಯಾರು ಹಾಗಾದರೆ ಮನಸ್ಸು ಬುದ್ಧಿಗಳನ್ನು ಮೀರಿ ಇನ್ನೊಂದು ಯಾವುದಿದೆ ಆತ್ಮನನ್ನು ಅರಿಲಿಕ್ಕೆ ಇದಕ್ಕು ತರ ಸಕಲವನ್ನೂ ಬೆಳಗಿಸಿ ತಿಳಿಯುವ ಒಂದೇ ಒಂದು ಚೇತನ ಆತ್ಮ ಅದೇ ಜ್ಞಾನ ಸ್ವರೂಪ ಸಕಲ ತೆಗೆದು ಹಾಕಿದಾಗ ಜ್ಞಾನವನ್ನು ತಿಳಿಯಲು ಬೇರೆ ವಿಧವ ಯಾವ ವಿಧವಾದ ಜ್ಞಾನದ ಅಥವಾ ಉಪಕರಣದ ಅವಶ್ಯಕತೆ ಇಲ್ಲ ಆತ್ಮ ಸ್ವಯಂಜ್ಞಾನ ಸ್ವರೂಪ ಅದೇ ಚೇತನ ಹಗಲಿನಲ್ಲಿ ಕೊಠಡಿಯೊಳಗಿರುವ ಸಾಮಾನುಗಳನ್ನೆಲ್ಲ ತೆಗೆದುಹಾಕಿದರೆ ಸೂರ್ಯನಿಗೇನಾಗ್ತದೆ ವಸ್ತುಗಳು ಇರಲಿ ಇಲ್ಲದಿರಲಿ ಅವನು ಪ್ರಕಾಶಿಸ್ತಾನೆ ಅವನನ್ನು ನೋಡಲು ಬೇರೆ ದೀಪದ ಅವಶ್ಯಕತೆ ಇಲ್ಲ ಹಾಗೆಯೇ ಕೊಠಡಿಯಲ್ಲಿ ಇರತಕ್ಕಂಥ ಸಾಮಾನುಗಳನ್ನೆಲ್ಲ ತೆಗೆದುಹಾಕಿದ ಹಾಗೆ ನಮ್ಮ ಶರೀರದ ಇಂದ್ರಿಯಗಳು ಮನಸ್ಸು ಬುದ್ಧಿಯನ್ನೆಲ್ಲ ಬಿಟ್ಟರೆಗೂ ಪ್ರಕಾಶಿಸ್ತಾ ಇರ್ತಕ್ಕಂಥ ಸೂರ್ಯ ಹೇಗೆ ಒಂದೇ ರೀತಿ ಪ್ರಕಾಶಿಸ್ತಾನ ಕೊಠಡಿಯಲ್ಲಿ ಕೊಠಡಿಯ ಒಳಗೆ ಅಲ್ಲಿ ವಸ್ತುಗಳಿದ್ದರೂ ಇಲ್ಲದೇ ಇದ್ದರೂ ಪ್ರಕಾಶ ಬಿಡ್ತಾನೆ ಇರ್ತದೆ ಯಾವಾಗ ಕಿಟಕಿಯಲ್ಲಿ ಪರದೆ ಇಲ್ಲದೆ ಇರುವಾಗ ಅಥವಾ ತೆರೆದಿದ್ದಾಗ ಬರ್ತದೆ ಹಾಗೆ ಅಜ್ಞಾನದ ಆವರಣವು ತೆರೆದಾಗ ಜ್ಞಾನವು ಪ್ರಕಾಶಿಸ್ತದೆ ಅಲ್ಲಿ ಯಾವ ಇಂದ್ರಿಯಗಳಿರಲಿ ಇಲ್ಲದೇ ಇರಲಿ ಪ್ರಕಾಶಿಸುವಂತಹ ಗುಣ ಅದು ಹಾಗೆ ಇರ್ತದೆ ಸೂರ್ಯನಿಗೆ ಅದೇ ರೀತಿ ಆತ್ಮನಿಗೂ ಕೂಡ ಆ ಆತ್ಮನನ್ನು ನೋಡಲಿಕ್ಕೆ ಇನ್ನೊಂದು ಲೈಟ್ ಬೇಡ ಉದಾಹರಣೆಗೆ ನಾವು ಯಾವುದೇ ವಸ್ತುವನ್ನು ಕತ್ತಲಲ್ಲಿ ನೋಡಬೇಕಿದ್ರೆ ನಮಗೆ ಒಂದು ಬೆಳಕಿನ ಅವಶ್ಯಕತೆ ಇರ್ತದೆ ಒಂದು ಕೈಯಲ್ಲಿ ಲೈಟ್ ಟಾರ್ಚ್ ಏನು ಬೇಕಾಗ್ತದೆ ಅದೇ ಒಂದು ಬೀದಿ ಉರಿತಾ ಇರ್ತದೆ ಅದನ್ನು ನೋಡಲಿಕ್ಕೆ ಇನ್ನೊಂದು ಬೇಕಾ ಟಾರ್ಚ್ ಬೇಕಾ ಬೀದಿ ದೀಪ ಉರಿತಾ ಇರೋ ನೋಡಲಿಕ್ಕೆ ಇನ್ನೊಂದು ಲೈಟ್ ಬೇಕಾಗ್ತದೆ ಬೇಡ ಅದೇ ರೀತಿಯಲ್ಲಿ ಆತ್ಮನು ಸ್ವಯಂ ಪ್ರಕಾಶನು ಬೀದಿ ದೀಪಕ್ಕಾದರೂ ವಿದ್ಯುತ್ ಬೇಕು ಬೆಳಗಲಿಕ್ಕೆ ಆದರೆ ಆತ್ಮನು ಸ್ವಯಂ ವಿದ್ಯುತ್ತಿನಂತೆ ಇರತಕ್ಕಂಥವನು ಹಾಗಾಗಿ ವಿದ್ಯುತ್ ಹೇಗೆ ನಮಗೆ ಕಣ್ಣಿಗೆ ಕಾಣೋದಿಲ್ವೋ ಅದೇ ರೀತಿ ಆತ್ಮನು ನಮಗೆ ಗೋಚರನಲ್ಲ ಅವ್ಯಕ್ತ ಬೀದಿ ದೀಪ ಹೇಗೆ ನಮಗೆ ಕಣ್ಣಿಗೆ ಬೆಳಗುವುದು ಕಾಣಿಸ್ತದೋ ಅದೇ ರೀತಿ ಈ ಶರೀರ ನಮಗೆ ಕಾಣಿಸ್ತದೆ ಆತ್ಮನಿಂದ ಬೆಳಗ್ತಾ ಶರೀರ ಪ್ರಕಾಶಿಸ್ತಾಯ ಆತ್ಮ ಶರೀರ ಅಂದರೆ ಸಚೇತನವಾಗಿರುವ ಜೀವಂತವಾಗಿರ್ತಕ್ಕಂಥ ಶರೀರ ನಮಗೆ ತೋರ್ತದೆ ವ್ಯರ್ಥವಾಗಿ ಹೇಗೆ ವಿದ್ಯುತ್ ಕಾಣೋದಿಲ್ಲ ಆದರೆ ವಿದ್ ವಿದ್ಯುತ್ ದೀಪ ಕಾಣ್ತದೋ ಅದೇ ರೀತಿಯಲ್ಲಿ ಆತ್ಮನು ಕಾಣೋದಿಲ್ಲ ಆತ್ಮನಿಂದ ಬೆಳಗುತ್ತಾ ಇರತಕ್ಕಂತಹ ಜೀವ ಜೀವ ದೇಹ ಕಾಣಿಸ್ತದೆ ಅಂಥೇಳ ಇದು ನಲವತ್ತ ಶ್ಲೋಕ ನಮ್ಮ ಮುಂದೆ ನಲವತ್ತೆರಡನೇ ಶ್ಲೋಕವನ್ನು ನೋಡೋಣ ಇವತ್ಮಣ್ಯನಮನೆ ಸತತ ಉದಿತ್ತವತಿಜ್ವಾಜ್ಞಾನೇಂಧನ ದಹೇತ್ ಅಂದರೆ ಆತ್ಮ ಅರಣಮನೆ ಸತತ ಉದಿತ ಅಗತಿಜ್ವಾ ಅಜ್ಞಾನ ಇಂಧನ ದಹೇತ್ ಈ ರೀತಿಯಲ್ಲಿ ಆತ್ಮನೆಂಬ ಅರಣಿಯಲ್ಲಿ ಆತ್ಮರಣಿ ಅಂದ್ರೇನು ಅರಣ್ಯ ಅಂದರೆ ಅರಣಿ ಮಂಥನ ಅಂತೇಳಿದೆ ಅರಣಿ ಮಥನ ಅಂಥೇಳಿ ಬೆಂಕಿ ಯಜ್ಞಕ್ಕೆ ಬೆಂಕಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಮೊದಲು ಬೆಂಕಿ ಗಡ್ಡಿರಲಿಲ್ಲ ಅರಣಿ ಮಥನ ಅಂತೇಳಿ ಹೇಳ್ತಿದ್ದಕ್ಕೆ ಹ್ಞೂ ಏಂ ಆತ್ಮನೆಂಬ ಅರಣಿ ಹ್ಞೂ ಬೆಂಕಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಅಂಥೇಳಿ ಅಂದರೆ ಬೆಳಕಿಗೂ ಉತ್ಪತ್ತಿ ಸ್ಥಾನ ಅದು ಯಾವ ಕಣ್ಣಿಗೆ ತೋರುವ ಬೆಳಕಿದೆಯೋ ಇದು ಕಣ್ಣಿಗೆ ತೋರದ ಬೆಳಕು ಅಂತೇಳಿ ಬೆಳಕಿನ ಗುಪ್ತ ಮೂಲ ಈ ರೀತಿಯಲ್ಲಿ ಆತ್ಮನೆಂಬ ಅರಣಿಯಲ್ಲಿ ಏವಂ ಆತ್ಮರಣವು ಧ್ಯಾನಮಥನೇ ಸತತಂ ಕೃತೇ ಧ್ಯಾನಮಥನವನ್ನು ಎಡೆಬಿಡದೆ ಮಾಡಿದರೆ ಉದಿತವು ಅವಗತಿ ಜ್ವಾಲ ಹುಟ್ಟತಕ್ಕಂತಹ ಜ್ಞಾನವೆಂಬ ಉರಿಯೂ ಸರ್ವ ಅಜ್ಞಾನ ಇಂಧನ ದಹೇತ್ ಅಜ್ಞಾನವೆಂಬ ಕಟ್ಟಿಗೆ ಎಲ್ಲವನ್ನು ಸುಟ್ಟು ಹಾಕ್ತದೆ ಆತ್ಮನೆಂಬ ಅರಣಿಯಲ್ಲಿ ಧ್ಯಾನ ಮಥನವನ್ನು ಎಡೆಬಿಡದೆ ಮಾಡಿದರೆ ಹುಟ್ಟುವಂತಾ ಜ್ಞಾನವೆಂಬ ಬೆಂಕಿಯು ಅಜ್ಞಾನವೆಂಬ ಕಟ್ಟಿಗೆ ಇಂಧನ ಎಲ್ಲವನ್ನು ಸುಟ್ಟು ಅಂತ ಹೇಳ್ತಾ ಇದ್ದಾರೆ ಏಮ್ ಆತ್ಮರಣವು ಧ್ಯಾನ ಮಥನೇ ಸತತಂ ಕೃತೇ ಉದಿತಾವ ಗತಿಜ್ವಾಲ ಸರ್ವಾಜ್ಞಾನೇ ಧನಂ ದಹೇತ್ ಹೀಗೆ ಆತ್ಮವೆಂಬ ಅರಣ್ಯದಲ್ಲಿ ಬೆಂಕಿ ಬರೆದು ಉಜ್ಜುವಂತ ಮರದ ತುಂಡುಗಳು ಅರಣ್ಯ ಅಂದರೆ ಉತ್ತರ ಅರಣ್ಯ ಪೂರ್ವ ಅರಣ್ಯ ಅಂತ ಹೇಳ್ತಾರೆ ಅಥವಾ ಉತ್ತರ ಅರಣ್ಯ ಅಧರ ಅರಣ್ಯ ಅಂತ ಹೇಳ್ತಾರೆ ಸತತ ಧ್ಯಾನ ಮಥನ ಮಾಡಲಾಗಿ ಹುಟ್ಟಿದ ಜ್ಞಾನಾಗ್ನಿಯು ಅಜ್ಞಾನವೆಂಬ ಕಟ್ಟಿಗೆಯನ್ನು ಸುಡುತ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ ಏ ಆತ್ಮರಣವು ಧ್ಯಾನಮಥನಿ ಸತತಂ ಕೃತೇ ಉದಿತಾವಗತಿರ್ಜ್ವಾಲ ಸರ್ವಾಜ್ಞಾನೇಧನ ದಹೇತ್ ಹೀಗೆ ಆತ್ಮವೆಂಬ ಅರಣಿಯಲ್ಲಿ ಪರ ಅಪರ ಆತ್ಮ ಅಂಶಗಳ ಮಥನ ನಡೆದಾಗ ಅದರಲ್ಲಿ ಹುಟ್ಟಿದ ಜ್ಞಾನವೆಂಬ ಬೆಂಕಿಯು ತನ್ನ ಜ್ವಾಲೆಯಿಂದ ಸಕಲ ಅಜ್ಞಾನವೆಂಬ ಕಟ್ಟಿಗೆಯನ್ನು ಸುಟ್ಟು ಭಸ್ಮ ಮಾಡುತ್ತದೆ ಅಂತೇಳಿ ಯಾವಾಗ ನಿನ್ನಲ್ಲಿ ನೀನು ಜಡ ವಸ್ತುಗಳ ಮಿಶ್ರಣವಲ್ಲದ ಪರಿಶುದ್ಧ ಆತ್ಮನೇ ಎಂಬ ಸರಿಯಾದ ಜ್ಞಾನಮಥನ ಸತತವಾಗಿ ನಡೆಯುತ್ತದೋ ಯಾವಾಗ ನೀನು ಜಡ ವಸ್ತುಗಳ ಮಿಶ್ರಣವಲ್ಲದ ಪರಿಶುದ್ಧ ಆತ್ಮನೇ ಎಂಬಂತಹ ಸರಿಯಾದ ಜ್ಞಾನಮಥನ ನಿನ್ನಲ್ಲಿ ಸತತವಾಗಿ ನಡೆಯುತ್ತದೋ ಯಾವಾಗ ನೀನು ಈ ಜ್ಞಾನ ಜ್ಯೋತಿಯನ್ನು ಸತತ ಧ್ಯಾನದಿಂದ ಚಿಂತನೆಯಿಂದ ಏಕಾಗ್ರ ಭಕ್ತಿಯಿಂದ ಉಜ್ವಲ ಪ್ರಜ್ವಲಗೊಳಿಸುವೆಯೋ ಜ್ಞಾನಜ್ಯೋತಿಯನ್ನು ಸತತ ಧ್ಯಾನ ಚಿಂತನೆ ಏಕಾಗ್ರ ಭಕ್ತಿಯಿಂದ ಪ್ರಜ್ವಲಗೊಳಿಸ್ತೀಯೋ ಆಗ ಅಜ್ಞಾನವೆಂಬಂಥ ಅಂಧಕಾರವು ದೂರವಾಗ್ತದೆ ಅಖಂಡ ಆನಂದದ ಅನುಭವ ಆಗ್ತದೆ ಆವಾಗ ಬೆಂಕಿಯು ಸೌದೆಯನ್ನು ಸುಟ್ಟು ಭಸ್ಮ ಮಾಡುವ ಹಾಗೆ ಜ್ವಾಲೆ ಕೂಡ ಅಜ್ಞಾನವೆಂಬತ್ತ ಇಂಧನವನ್ನು ಸುಟ್ಟು ಬೂದಿ ಮಾಡುತ್ತದೆ ಈ ಧ್ಯಾನ ಮಥನವು ಕೈವಲ್ಯ ಉಪನಿಷತ್ತಿನಲ್ಲಿ ವಿವರಿಸಲ್ಪಟ್ಟಿದೆ ಇಲ್ಲಿ ಜ್ಞಾನ ಎನ್ನುವಂತಹ ಪದ ತಿಳಿಯುವ ಸಾಧನ ಎನ್ನುವಂತಹ ಅರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿದೆ ಸ್ವಾಮೀಜಿಯವರ ಚಿನ್ಮಯಾನಂದ ಸ್ವಾಮೀಜಿಯವರ ಗೀತೆಯ ಮೇಲಿನ ವ್ಯಾಖ್ಯಾನದಲ್ಲಿ ಕೂಡ ಅದನ್ನು ಹದಿಮೂರನೇ ಅಧ್ಯಾಯಿ ಏಳು ಹನ್ನೊಂದು ಏಳರಿಂದ ಹನ್ನೊಂದನೇ ಶ್ಲೋಕ ಏಳನೇ ಶ್ಲೋಕದಲ್ಲಿ ಹನ್ನೊಂದನೇ ಶ್ಲೋಕದವರೆಗೆ ಹದಿಮೂರನೇ ಅಧ್ಯಾಯದಲ್ಲಿ ಇದರ ವಿವರಣೆ ಬರ್ತದೆ ಇದೇ ರೀತಿ ಹಾಗೆ ಸ್ವಾಮೀಜಿಯವರ ಕೈವಲ್ಲ ಉಪನಿಷತ್ ವ್ಯಾಖ್ಯಾನ ಅಂತ ಕೂಡ ನಾವು ಇದರ ವಿವರಣೆನ ನೋಡಬಹುದು ಧ್ಯಾನ ಮಥನದ ಬಗ್ಗೆ ಪೂರ್ವಕಾಲದಲ್ಲಿ ಹಿಂದೆ ಯಜ್ಞಯಾಗಾದಿಗಳಿಗೆ ಬೇಕಾಗತಕ್ಕಂತಹ ಅಗ್ನಿಯನ್ನು ಅರಣಿ ಅಂತ ಹೇಳಿದರೆ ಎರಡು ಮರದ ಬಟಲನ್ನು ಒಂದು ಒನಕಿ ಅಂತ ಕೋಲಿನ ಎರಡು ತುದಿಗಳನ್ನಿಟ್ಟು ಅದನ್ನು ಕಡಿಯೋದ್ರಿಂದ ಬೆಂಕಿಯನ್ನುಂಟು ಮಾಡುತ್ತಿದ್ದರಂತೆ ಎರಡು ಬಟಲನ್ನು ಬಲವಾಗಿ ಅಮುಕಿ ಹಿಡಿದು ಕೋಲನ್ನು ಮತಿಸಿದಾಗ ಶಾಖ ಉತ್ಪತ್ತಿ ಆಗ್ತಾ ಈ ವಿಷಯ ಇಲ್ಲಿ ದೃಷ್ಟಾಂತವಾಗಿ ತೆಗೆದುಕೊಳ್ಳಲ್ಪಟ್ಟಿದೆ ನಮ್ಮ ಜೀವ ಭಾವನೆ ಮತ್ತು ಆತ್ಮತತ್ವ ಇವೆರಡನ್ನೂ ಸೇರಿಸಿ ಅಹಂ ಬ್ರಹ್ಮಾಷ್ಟಮಿ ಮಹಾ ಮಹಾಮಂತ್ರದಲ್ಲಿ ಕಡಿದಾಗ ಧ್ಯಾನವೆಂಬ ಮಥನದಿಂದ ಜ್ಞಾನವೆಂಬ ಅಗ್ನಿ ಹುಟ್ಟಿ ಜಾಜ್ವಾಲವಾಗಿ ಅದರಿಂದ ವಿಪರೀತ ಭಾವನೆಗಳು ತಪ್ಪು ಭಾವನೆಗಳು ಮೊದಲಾದ ಅಜ್ಞಾನವೆಲ್ಲ ಸುಟ್ಟು ಬೂದಿಯಾಗ್ತವೆ ಅಂತೇಳಿ ಹೇಳಿದೆ ಮುಂದೆ ನಲವತ್ತ ಬಹುಶಃ ನಲವತ್ತು ಶ್ಲೋಕವನ್ನ ನಾವು ನಾಳೆ ದಿವಸ ನೋಡೋಣ ಈಗ ಇವತ್ತು ನಾವು ನೋಡಿದಂತಹ ಶ್ಲೋಕಗಳು ಅಥವಾ ನಾವು ಆರಂಭದಿಂದಲೇ ನೋಡಿದರೆ ಈವರೆಗೆ ಆದ ಶ್ಲೋಕಗಳನ್ನು ಒಮ್ಮೆ ನೋಡೋಣ ಒಮ್ಮೆ ತಪೋಭಿ ಕ್ಷೀಣಪಾಪಾನ ಶಾಂತಾನಾಂ ವೀತರಾಗಿಣಾಂ ಮುಮುಕ್ಷೂಣಾಭೈ ಮುಮುಕ್ಷೂಣಪೇಕ್ಷ ಆತ್ಮಬೋಧೋ ವಿಧೀಯತೆ ತಪಸ್ಸಿನಿಂದ ಪಾಪಗಳನ್ನು ಕಳಕೊಂಡಂತಹ ಶಾಂತರಿಗೂ ಈತರಾಗಿಗಳಿಗೂ ಅಂತಹ ಮುಮುಕ್ಷುಗಳಿಗೆ ಈ ಆತ್ಮಬೋಧವು ವಿಧಿಸಲ್ಪಟ್ಟಿದೆ ಅವರ ಅವರಿಗೆ ಇದು ಅಪೇಕ್ಷಣೀಯವಾದ್ದು ಬೋಧೋನ್ಯ ಸಾಧನೆಭ್ಯೋ ಹಿ ಸಾಕ್ಷಾನ್ ಮೋಕ್ಷೈಕ ಸಾಧನೆ ಪಾಕಸ್ಥಾನ ವಿಧ್ಯತಿ ಬೇರೆಲ್ಲ ಸಾಧನಗಳಿಗಿಂತಲೂ ಜ್ಞಾನವೇ ಸಾಕ್ಷಾತ್ ಮೋಕ್ಷಕ್ಕೆ ಒಂದೇ ಒಂದು ಸಾಧ ಏಕಮೇವ ಸಾಧನವಾಗಿದೆ ದಾರಿಯಾಗಿದೆ ಹೇಗೆ ಅಡಿಗೆ ಅನ್ನ ಬೇಯಲಿಕ್ಕೆ ಬೆಂಕಿಯೇ ಅತ್ಯಂತ ಮೂಲಭೂತವೋ ಅದೇ ರೀತಿಯಲ್ಲಿ ಜ್ಞಾನವಿಲ್ಲದಿದ್ದರೆ ಮೋಕ್ಷವೂ ಸಿದ್ಧಿಸಲಾರದು ಅಕ್ಕಿಯು ಬೇಯಲಿಕ್ಕಿಲ್ಲ ಬೆಂಕಿ ಇಲ್ಲದೆ ಬೇರೆಲ್ಲ ಇದ್ದರೂ ಕೂಡ ಅದೇ ರೀತಿ ಬೇರೆಲ್ಲ ಸಾಧನಗಳಿದ್ದರೂ ಕೂಡ ಜ್ಞಾನವಿಲ್ಲದಿದ್ದರೆ ಮೋಕ್ಷವಿಲ್ಲ अवरोधितया कर्मण विद्यांत विद्या विद्या तेजस्तिरसत पिछिवाज्ञा तन्नाशे सति केवल स्वयं प्रकाशते हात्मा पाएंशु अज्ञान अज्ञानकलुषं जीवं ज्ञानाभ्यास विनल क्ञानम स्वयं नश्ये जलंकतकुुवत् संसारस्व्यों रागद्वदीसकु स्वाले सतवति शुक्तिकार रजतं। यथा। जगद्भातिजत ज्ञायते ब्रह्म सर्वाधिष्ठानदय उपादिधारे जगति परमेश ಬುದ್ಬುಧಾನೀವ ಮಾರಿ ಸಚಿದಾತ್ಮನ್ಯನು ಸ್ಯೂತೆ ನಿತ್ಯೇ ವಿಷ್ಣು ಪ್ರಕಲ್ಪಟಕೆ ಕಟಕಾತ್ ಯಥಾಕಾಶಿ ಕೇಶೋ ನಮೋಪಾಧಿಗತ ವಿಭು ತದಭೇದ ಭಿನ್ನವದ್ಭಾತಿ ತನ್ನಶೇ ಕೇವಲ ಭತ್ नानो पादि वशादेव जाति नानोपाधिवशावर्णश्रदय आत्मता पंचीकृतमहाभूतसंभव कर्मस शरीरम सुखदुखा भोगायतन मुच्यते पंच प्राणमनो बुद्धिदशेन्द्रियमत अपंचीतभूम सूक्षम बोगसाधनमच्याणच्यते उपाधियादन्यत्मधार पंचकोषादे तत्न्मय स्थित शुद्धात्लवस्त्रदेन स्फटिको यथ युक्तं ವಪುಸ್ತು ಕೋಶೈವಘಾತ ಆತ್ಮಂತರ ಶುದ್ಧ ವಿವಿಚ್ಯಾ ತಂಡುಲ ಸದಾ ಸರ್ವತ್ಯಾತ್ಮ ಸರ್ವಾಸ ಬುಧಾವೇವಾಸೇತ ಸ್ವಚ್ಛೇಶು ಪ್ರತಿಬಿಂಬತ್ ದೇಹೇಂದ್ರಿಯೋಬು ಪ್ರಕೃತಿಭ್ಯೋ ವಿಲಕ್ಷಣ ತದ್ವೃತ್ಸಕ್ಷಿಣ ವಿದ್ ಆತ್ಮವತ್ಸದ व्यापतेष्ंद्रििएवात्मा व्यापारी व विवेकिना व्यापारी वाविना दृश्यतेभ्यु धावत्त्त्त्त्त्त्त्त्त्सु धा यहाशी आत्मचतन आश्रिदेहंद्रियनो धय स्वियात्रु वर्तंते सूरियालोक यहाँ देहेन्द्रियुण कर्माण्यमे सच्चिदात्मन अध्यस्य विवेक गगने नीलता अज्ञा मानसोपाधे कर्तृवादी निजात्म कलप्य अंबुते चंद्रे चलनादि रागेच्छा चलना भस रागेसुखदुखादिबुद सत्या प्रवर्त सुषुतौ नास् तशे तस्बुदेस्तुना प्रकाशोक शैत्यम्नेथोष्णता स्वभास्सचिदनंदलतात्मन आत्मन सच्चिदश्च बुद्धिर्वृत्ति संयोज्य विवेक जीति प्रवर्तते आत्मनो विक्रियास्ति बुद्धिर्बोधो न जामल ज्ञाप जा ज्ञाता दृष्टे मुख्यति। रज्जु सर्पोदात्म जीवंज्ञा भेद ना जीव पर ज्ञातश्चे निर्भयो भव आत्मासम आत्मासो बुद्ध्यादींद्रियाण्यपी दीपो घटादिवत्वा जटैस्तर्नावभास्य स्वबोधे न्यबोधेच्छा बोधतयात्म न दीपस्यादीपेच्छा यथा स्वात्शने निषिध्य किलोपाधी ने वाक्यत विद्या ವಿದ್ಯ ವಿಕ್ಯ ವಿಕ್ಯ ಮಹಾಕ್ಯೈ ಜೀವಾತ್ಮ ಪರಮಾತ್ಮೋ ಆವಿಕ ಶರೀರಿದ ದೃಶ್ಯಂ ಬುಬುತ್ ಕ್ಷರ ಎಲಕ್ಷಣ ವಿಜ್ಯಾದಹಂ ಬ್ರಹ್ಮೇತಿ ನಿರ್ಮಲೇ ದೇಹ ಮೇ ಜನ್ಮ ಜರಾಕಾರ್ಷ್ಯಲಯದ ಶಬ್ದಿ ವಿಷಯ ಸಂಗೋ ನಿರಿಂದ್ರಿಯತೆಯನ್ನ ಚಮನಸ್ವಾನ್ನ ಮೇ ದುಃಖರಾಗದ್ವೇಷಯದ ಅಪ್ರಣೋ ಹ್ಯಮನಃ ಶುಭ್ರ ಇಶ್ರುತಿಸನಾೋ ನಿಷ್ಕ್ರಿಯೋ ನಿತ್ಯೋ ನಿರ್ವಿಕಲ್ಪೋ ನಿರಂಜನ ನಿರ್ವಿಕಾರೋ ನಿರಹಕಾರೋ ನಿತ್ಯುಕ್ತಸ್ ನಿಮಲ ಅಹಮವತ್ಸವ ಬಹಿರಂತರ್ಗತೋಚ್ಯು ಸದಾ ಸರ್ವಸು ನಿಸ್ಸೋ ನಿರ್ಮಲೋಚರ ನಿತ್ಯಶುಧ್ಧಖಂಡಮಧ ಸತ್ಯಂ ಜ್ಞಾನಮನಂತಪರ ಬ್ರಹ್ಮಹಮೇವ ತತ್ ಎಂ ನಿರಂತರಭ್ಯಸ್ತ್ರಹ್ಮೈವಾಸ್ಮೀತಿವಾಸನಾ ಹರತ್ಯದ ವಿಕ್ಷೇಪನ್ ರೋಗಾ ರಸಾಯ ವಿವಿಧೆ ಆಸೀನೋ ವಿರಗೋ ವಿಜಿತೆಂದ್ರಿಯ ಭಾವೇದೇಕಾತ್ಮ प्यधिधी भावदेकमा प्रलाप्य धिया सुधी भावदेक निर्मलाकाशवुत्सावर्ण विहाय परिपूर्ण परमा परिपूर्णचिदाननंदस्वेणविषते ज्ञातृान जेयभेद पदे नात्मन विद्यते चिदनंदकूप्वादीप्य स्वय ಏಮಾತ್ಮರಣೋ ಧ್ಯಾನ ಮಥನೇ ಸತತಂ ಕೃತೇ ಉದಿತಾವಗತಿ ಉದಿತಾವಗತಿರ್ಜ್ವಾಲ ಸರ್ವಾಜ್ಞಾನೇ ಇಂಧನ ದಹೇತ್ ಇಷ್ಟೋ ಶ್ಲೋಕಗಳು ನಲವತ್ತೆರಡು ಶ್ಲೋಕಗಳು ಆಯಿತು ಮುಂದೆ ಇದರಲ್ಲಿ ಒಟ್ಟು ಅರುವತ್ತ ಎಂಟು ಶ್ಲೋಕಗಳಿವೆ ಇಪ್ಪತ್ತಾರು ಶ್ಲೋಕಗಳು ಇನ್ನೂ ಉಂಟು ಶ್ಲೋಕ ನಾಳೆ ದಿವಸ ನೋಡೋಣ ಅರುಣೇನೇವ ಬೋಧೇನ ಪೂರ್ವ ಸಂತಮಸೇ ಹೃದೇ ತತ ಆವಿರ್ಭವೇದಾತ್ಮ ಸ್ವಯಮೇವ ಅಂಶು ಮಾನಿವಾ ಅಂತೇಳಿ ಅದು ನಾಳೆ ದಿವಸ ನೋಡೋಣ ಹೀಗೆ ಆತ್ಮಜ್ಞಾನ ಬಹಳ ವಿಶೇಷವಾದದ್ದು ಆತ್ಮಬೋಧ ಶಂಕರಾಚಾರ್ಯ ಕೃತಿ ಇದನ್ನು ಓದಿ ತಿಳಿದು ಅರ್ಥ ಮಾಡಿಕೊಂಡು ಅನುಭವಿಸಿ ಪಾವನರಾಗೋಣ ಸದ್ಗುರುಗಳ ಕೃಪೆಯನ್ನು ಹೊಂದೋಣ ಅಂತೇಳಿ ಹೇಳ್ತಾ ಇವತ್ತಿಗೆ ವಿರಮಿಸ್ತೇವೆ ಹೇ ರಾಮೀಶಂಕರರ್ತು ಓಂ ತತ್ಸತ್